ಅದಾಲತ್ ಕೋರ್ಟ್ ಎಂಬ ನ್ಯಾಯಸ್ಥಾನಗಳು ಸ್ಥಾಪಿತವಾಗಿ ಆ ನ್ಯಾಯಸ್ಥಾನಗಳಲ್ಲಿ ಕಕ್ಷಿಗಳ ಪರವಾಗಿ ಅವರವರ ಹಕ್ಕುಗಳನ್ನು ಭಿನ್ನಯಿಸಿ ವಾದ ಮಾಡಲು ಮೊಕೇಸರರುಗಳೆಂಬ ಲಾಯರುಗಳು ಅವಕಾಶ ಪಡೆದ ಕಾಲ ಬೆಂಗಳೂರಿಗೆ ಮಾರ್ವಾಡಿಗಳು ಮುಲ್ತಾನಿಗಳು ಬಂದು ವ್ಯಾಪಾರ ಹೂಡುತ್ತಿದ್ದ ಕಾಲ ಈ ಕಾಲದ ಅವಕಾಶವನ್ನು ಕಂಡೆ ವೆಂಕಟಗಿರಿಯಪ್ಪನವರು ಬೆಂಗಳೂರಿಗೆ ಬಂದು ಲಾಯರ್ ಆಗಿ ನೆಲೆಸಿದ್ದು ಅವರ ಹುಟ್ಟೂರು ಅನೇಕ ಸರ್ಜಾಪುರಗಳ ಬಳಿ ಯಾವುದೋ ಹಳ್ಳಿ ಬಹುಶಃ ಇಮ್ಮಡಿ ಎಂಬುದು ಇದ್ದೀತು ನನಗೆ ಈ ವಿವರ ಹೆಚ್ಚು ಗೊತ್ತಿಲ್ಲ ವೆಂಕಟಗಿರಿಯಪ್ಪನವರಿಗೆ ಇಬ್ಬರು ಹೆಂಡಿರು ಮೊದಲನೇ ಆಕೆಗೆ ಮಕ್ಕಳಾಗಿರಲಿಲ್ಲ ಎರಡನ ಎರಡನೇ ಆಕೆಗೆ ಮೂರು ಮಂದಿ ಹೆಣ್ಣು ಮಕ್ಕಳೆಂದು ತೋರುತ್ತದೆ ಮೊದಲನೆಯ ಮಗಳು ವೆಂಕಟಸುಬ್ಬಮ್ಮ ನನ್ನ ತಂದೆಯ ತಾಯಿ ಆಕೆಯ ತರುವಾಯ ಜಾನಕಮ್ಮ ಮೂರನೇ ಆಕೆ ಸೀತಮ್ಮ ಹೀಗೆ ಇಬ್ಬರು ಹೆಂಡಿರು ಇರುತ್ತಿರಲಾಗಿ ವೆಂಕಟಗಿರಿಯಪ್ಪನವರಿಗೆ ಧರ್ಮ ಬಂದು ಮೂರನೇ ಆಕೆಯನ್ನು ಮದುವೆಯಾಗಬೇಕಾಯಿತು ಆ ಪ್ರಸಂಗ ಹೇಳಬೇಕಾದದ್ದು ವೆಂಕಟಗಿರಿಯಪ್ಪನವರ ಬಳಗದ ಗುಂಪಿನಲ್ಲಿ ಯಾರೋ ಒಬ್ಬರ ಮನೆಯಲ್ಲಿ ಒಂದು ಕುರುಡು ಹೆಣ್ಣು ಮಗು ಹುಚ್ಚಿ ಆ ಹೆಣ್ಣು ಮಗು ಬೆಳೆಯಿತು ಮದುವೆಯ ವಯಸ್ಸು ಬಂತು ಯಾರು ಮದುವೆ ಮಾಡಿಕೊಳ್ಳುವರು ಕನ್ಯ ತಂದೆ ತಾಯಿಗಳು ಸ್ವಜನದಲ್ಲಿ ಎಲ್ಲೆಲ್ಲಿ ವಿಚಾರಿಸಬಹುದೋ ಅಲ್ಲೆಲ್ಲಾ ಪ್ರಸ್ತಾವ ಮಾಡಿ ನಿರಾಶರಾದರು ಆ ವೇಳೆಗೆ ವೆಂಕಟಗಿರಿಯಪ್ಪನವರು ಪ್ರಸಿದ್ಧರಾಗಿದ್ದರು ಇವರಲ್ಲಿಗೆ ಆ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡು ಸಹಾಯ ಬೇಡಿದರು ವೆಂಕಟಗಿರಿಯಪ್ಪನವರು ಅವರಿಗೆ ಧೈರ್ಯ ಹೇಳಿ ಹೀಗೆಂದರು ನಾನು ಈ ಕನ್ಯೆಗೆ ಎಷ್ಟು ಹಣ ಬೇಕಾದರೂ ಕೊಡಲು ಸಿದ್ಧನಾಗಿದ್ದೇನೆ ಸಾವಿರವಾಗಲಿ ಎರಡು ಸಾವಿರವಾಗಲಿ ಮೂರು ಸಾವಿರವಾಗಲಿ ವರದೀಕ್ಷಣೆ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳುವವರನ್ನು ನೀವು ಸಂಪಾದಿಸಿ ಮಿಕ್ಕ ಜವಾಬ್ದಾರಿ ನನಗಿರಲಿ ತಂದೆ ತಾಯಿಗಳು ಇದರಿಂದ ಪುನಃ ಧೈರ್ಯ ತಂದುಕೊಂಡು ಹೋಗಿ ಮತ್ತೆ ವಿಚಾರ ಮಾಡಿದರು ಅವರಿಗೆ ತ್ವರತ ಉತ್ತರವನ್ನು ವಾಚಕರು ಊಹಿಸಿ ಯಾರು ಹಣ ನಾವು ಏನು ಮಾಡಿಯೇವು ಈ ಹುಟ್ಟು ಕುರುಡಿಯನ್ನು ಯಾವ ಜೀವನವೂ ಕಾಪಾಡಿಕೊಂಡಿರಬೇಕಲ್ಲ ಅದು ನಮ್ಮಿಂದಾಗದ ಜವಾಬ್ದಾರಿ ಹೋಗಿ ಹೋಗಿ ಕುರುಡಿಯನ್ನು ಯಾರು ಕೈ ಹಿಡಿದಾರ ಆ ಕನ್ಯೆಯ ತಂದೆ ತಾಯಿಗಳು ಮತ್ತೆ ವೆಂಕಟಗಿರಿಯಪ್ಪನವರಲ್ಲಿ ಬಂದು ತಮ್ಮ ಪ್ರಯತ್ನ ನಿಷ್ಫಲವಾದದನ್ನು ಹೇಳಿಕೊಂಡರು ಆಗ ವೆಂಕಟಗಿರಿಯಪ್ಪನವರು ಮಾಡಿದ್ದೇನು ಒಳ್ಳೇದಾಯ್ತು ಇರಲಿ ನನಗೆ ಈಗ ಇಬ್ಬರು ಹೆಂಡತಿಯರಿದ್ದಾರೆ ದೊಡ್ಡಹುಳಿಗೆ ಮಕ್ಕಳಿಲ್ಲ ಈ ಹುಡುಗಿಗೆ ನಾನು ತಳಿ ಕಟ್ಟಿದರೆ ಇವಳ ಶುಶ್ರೂಷೆಗೆ ನನ್ನ ಮೊದಲ ಹೆಂಡತಿ ಸಿದವಾಗಿ ನಿಂತಿರುತ್ತಾಳೆ ಭಗವಂತನ ಚಿತ್ರವನ್ನು ಯಾರೂ ಅರಿಯ ಅರಿಯಲಾರರು ಆ ಹುಡುಗಿಗೆ ಕನ್ಯಾತ್ವವನ್ನು ಬಿಡಿಸಿ ಗೃಹಣಿ ಗೃಹಿಣಿತ್ವವನ್ನು ಕೊಡುವ ಯೋಗವನ್ನು ನನ್ನ ಪಾಲಿಗೆ ದೇವರು ಕೊಟ್ಟಿದ್ದರೆ ನಾನೇಕೆ ಬೇಡವೆನ್ನಲ್ಲಿ ಗುಡ್ಡಕ್ಕಯ್ಯ ಹೀಗೆ ವೆಂಕಟಂಗಿರಿಯಪ್ಪನವರಿಗೆ ಗುಡ್ಡಕ್ಕಯ್ಯ ಎಂಬಾಕೆ ಮೂರನೆಯ ಹೆಂಡತಿಯಾದಳು ಆಕೆಗೆ ಬೇರೆ ಹೆಸರಿತ್ತೋ ಇಲ್ಲವೋ ನನಗೆ ತಿಳಿಯದು ಬಹುಶಃ ಅಕ್ಕಯ್ಯ ಎಂದು ಹೆಸರಿರಬಹುದು ಕುರುಡಿಯಾದದ್ದರಿಂದ ಗುಡ್ಡಿ ಕುರುಡಿ ಎಂಬ ಉಪಪದವನ್ನು ಒರಡು ಜನ ಸೇರಿಸಿರಬಹುದು ಈವರೆಗಿನ ಕಥೆಯನ್ನು ನಾನು ಕೇಳಿದ್ದೇನೆ ನನ್ನ ಹಿರಿಯರಿಂದ ಮುಂದಿನ ಕತೆ ನನಗೆ ತಿಳಿಯದು ವೆಂಕಟಗಿರಿಯಪ್ಪನವರಿಗೆ ಸಂಪಾದನೆ ದೊಡ್ಡದಾಗಿತ್ತು ನನ್ನ ತಂದೆ ಕಂಡದ್ದನ್ನು ನನಗೆ ಹೇಳಿದ್ದಾರೆ ಮಾರವಾಡಿ ಮುಲ್ತಾನಿ ಸೇಟುಗಳು ಬರುತ್ತಿದ್ದರು ಬಂದ ಒಬ್ಬೊಬ್ಬ ಕಕ್ಷಿಗಾರನು ಒಂದು ತಟ್ಟೆಯ ತುಂಬಾ ದ್ರಾಕ್ಷಿ ಖಜ್ಜೂರ ಬಾದಾಮಿ ಮೊದಲಾದ ಚೀನಿ ಪದಾರ್ಥಗಳನ್ನು ಇನ್ನೊಂದು ತಟ್ಟೆಯಲ್ಲಿ ಗೋಪುರವಾಗಿದ್ದಷ್ಟು ರೂಪಾಯಿಗಳನ್ನು ವೆಂಕಟಗಿರಿಯಪ್ಪನವರ ಮುಂದೆ ಇರಿಸುತ್ತಿದ್ದ ಕೆಲವರು ಶಾಲು ರೇಷ್ಮೆ ವಸ್ತುಗಳನ್ನು ತಂದುಕೊಡುತ್ತಿದ್ದರು ನಮ್ಮ ತಾತ ವೆಂಕಟಗಿರಿಯಪ್ಪನವರು ನನ್ನನ್ನು ಯಾವಾಗಲೂ ಹತ್ತಿರ ಕುಳಿರಿಸಿಕೊಂಡಿರುತ್ತಿದ್ದರು ಮಗಳ ಮಗನಾದದ್ದರಿಂದ ಮತ್ತು ತಾಯಿ ಇಲ್ಲದ ಮಗುವಾದದ್ದರಿಂದ ಆ ದ್ರಾಕ್ಷಿ ಖರ್ಜೂರಗಳು ಮಿತಿ ಇಲ್ಲದೆ ನನ್ನ ಹೊಟ್ಟೆ ಸೇರುತ್ತಿದವು. ಇದರಿಂದ ನನಗೆ ಬೀದಿಗಳು ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಇದನ್ನು ನೋಡಿ ಮನೆಗೆ ಬಂದವರೆಲ್ಲ ಅಸಮಾಧಾನ ಪಡುತ್ತಿದ್ದರು ನನ್ನ ಚಿಕ್ಕ ತಾಯಿ ಜಾನಕಮ್ಮ ತಡೆಯಲಾರದೆ ಒಂದು ದಿನ ನನ್ನ ತಾತನಿಗೆ ಹೇಳಿದಳು ಈ ಮಗುವನ್ನು ಇಲ್ಲಿಯೇ ಬಿಟ್ಟರೆ ಇದು ಎಂದೋ ಒಂದು ದಿನ ಅಜೀರ್ಣ ರೋಗದಿಂದ ಸತ್ತು ಹೋದಿತ್ತು ನನ್ನ ಕೈಗೆ ಅದನ್ನು ಕೊಟ್ಟುಬಿಡಿ ನಾನು ಸಾಕಿ ಬೆಳೆಸುತ್ತೇನೆ ಅದರಂತೆ ಸರ್ಜಾಪುರದ ರಾಮಣ್ಣನವರ ಕುಟುಂಬ ಜಾನಕಮ್ಮ ಜಾನಕಮ್ಮನವರು ನನ್ನ ತಂದೆಯನ್ನು ಆತ ಎಳೆಯ ಮಗುವಾಗಿದ್ದಾಗ ಕರೆದುಕೊಂಡು ಹೋಗಿ ಸಂರಕ್ಷಣೆ ಮಾಡಿದರು ಜಾನಕಮ್ಮನವರಿಗೆ ಬೇರೆ ಮಕ್ಕಳಿರಲಿಲ್ಲ ಆಕೆ ಸತ್ತಾಗ ಆ ವರ್ತಮಾನವನ್ನು ಕೇಳಿ ನನ್ನ ತಂದೆ ಗೋಳಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪವಿದೆ ಮರಳಿ ಮುಳುಬಾಗಲಿಗೆ ನನ್ನ ತಂದೆಯ ಬಾಲ್ಯ ಸರ್ಜಾಪುರದಲ್ಲಿ ಕಳೆಯಿತು ಈ ಶ್ರೀಕಂಠರ್ ಎಂಬುವರು ನನ್ನ ತಂದೆಯ ಎಳೆತನದಲ್ಲಿ ಆಟವಾಡಿಸುತ್ತಿದ್ದುದನ್ನು ಪದೇ ಪದೇ ಜ್ಞಾಪಿಸಿಕೊಳ್ಳುತ್ತಿದ್ದರು ಹೀಗೆ ಆ ಪ್ರಾಂತದಲ್ಲಿ ನನ್ನ ತಂದೆ ಇದ್ದಾಗ ಮುಳುಬಾಗಿಲಿನಲ್ಲಿ ಅವರ ಚಿಕ್ಕ ತಂದೆ ರಾಮಣ್ಣನವರು ಇದನ್ನು ನೆನೆಸಿಕೊಂಡು ಅಣ್ಣ ಶಿಶಗಿರಿಯಪ್ಪನೊಡನೆ ಪದೇ ಪದೇ ವಾದ ಹೂಡುತ್ತಿದ್ದರಂತೆ ನಮ್ಮ ಮನೆಗಿರುವುದು ಒಂದೇ ಪೀಳೆ ಅದನ್ನು ಎಲ್ಲಿಯೋ ನಾವು ಬಿಟ್ಟರೆ ಬಿಟ್ಟಿರಲಾಗುತ್ತದೆಯೇ ಮಗುವನ್ನು ಬೇಗ ಇಲ್ಲಿಗೆ ಕರೆಸಿಕೊಳ್ಳಬೇಕು ಉದಾಸೀನ ಮಾಡಬಾರದು ಕಾಲ ಮಗುವಿಗೆ ನಮ್ಮ ಸಂಬಂಧ ಕಡಿಮೆಯಾಗಿ ಹೋಗುತ್ತದೆ ಎನ್ನುತ್ತಿದ್ದರಂತೆ ಈ ತಕರಾರಿನ ಫಲಿತಾಂಶವಾಗಿ ನನ್ನ ತಂದೆಯನ್ನು ಮುಳುಬಾಗಿಲಿಗೆ ಕರೆಸಿಕೊಂಡರಂತೆ ಆಗ ಆತನ ವಯಸ್ಸು ಆರು ಏಳು ಇರಬಹುದು